ಶಿಕ್ಷಣ ಶ್ರದ್ದೆ ವಿದ್ಯಾ ಇಲಾಖೆಯಲ್ಲಿ ಮೇಸ್ಟರುಗಳಿಗೆ ಪ್ರಾರಂಭ ಸಂಬಳ ತಿಂಗಳಿಗೆ ಮೂರು ರೂಪಾಯಿ ಇದು ಗ್ಯಾರೆಟ್ ಲೆನಾರ್ಡ್ ರೈಸ್ ಮೊದಲಾದ ಆಂಗ್ಲೇಯ ಅಧಿಕಾರಿಗಳಿದ್ದ ಕಾಲದಲ್ಲಿ ಹಾಗೆ ಹತ್ತು ಹದಿನೈದು ವರ್ಷ ನಡೆದ ಮೇಲೆ ನಾಲ್ಕು ರೂಪಾಯಿಗೆ ಪ್ರಮೋಷನ್ ಇಪ್ಪತ್ತು ವರ್ಷ ಚಾಕರಿ ಮಾಡಿದ್ದವನಿಗೆ ಐದು ರೂಪಾಯಿ ಇಲಾಖೆಯ ಅಧಿಕಾರಿಗಳಿಂದ ಇದು ಸಾಲದೆಂದು ಹೆಚ್ಚಿಸಬೇಕೆಂದು ಪದೇ ಪದೇ ಚಿಫಾರಸು ಸರ್ಕಾರದ ಹಣದ ಅನುಕೂಲ ಆವಿಲ್ಲವೆಂದು ಜವಾಬು ಹೇಳುತ್ತಿತ್ತು ಬಾಬಾ ಸಾಹೇಬರ ಕಾಲದಲ್ಲಿ ಐದರಿಂದ ಏಳಕ್ಕೆ ಹೆಚ್ಚಿಸಬೇಕೆಂದು ಅವರು ಅವರ ಒತ್ತಾಯ ಈ ಪ್ರಶ್ನೆ ಎಂಟು ಹತ್ತು ವರ್ಷ ಬಗೆ ಹರಿಯದೆ ಉಳಿದಿತ್ತು ಆಗಿನ ಒಂದು ಸಂದರ್ಭವನ್ನು ನಾನು ಕಂಡಾರೆ ಕಂಡವನು ಕೃಷ್ಣರಾಯರು ಮುಳಬಾಗಿಲಿನ ಒಬ್ಬ ದೊಡ್ಡ ಮನುಷ್ಯರು ಎಂ ಕೃಷ್ಣರಾಯರು ಇವರಿಗೆ ದೊಡ್ಡ ಮನೆಯವರು ಎಂದೇ ಹೆಸರಿತ್ತು ಅವರ ಭೂಸ್ವತ್ತು ಬಾರಿಯದು ಅವರ ಮುಳಬಾಗಿಲು ಮನೆಯೂ ದೊಡ್ಡದು ಕೃಷ್ಣರಾಯರಿಗೆ ಚಿಕ್ಕಂದಿನಲ್ಲೇ ಪಿತೃವಿಯೋಗವಾಗಿತ್ತು ಅವರು ಮೈಸೂರು ಪಟ್ಟಣವನ್ನು ಸೇರಿ ಅಲ್ಲಿ ಮೇರು ವಿದ್ಯಾಭ್ಯಾಸ ಮಾಡಿ ಮಹಾರಾಜ ಕಾಲೇಜಿನಲ್ಲಿ ಮುಖ್ಯ ದುಮಾಸ್ತೆಯಾಗಿದ್ದರು ಕೃಷ್ಣರಾಯುರು ಪ್ರಿಸ್ ಪ್ರಿನ್ಸಿಪಾಲರಾಗಿದ್ದ ವೀರವರಿಗೂ ಡೆನ್ಹಾಮ್ ಅವರಿಗೂ ಅಚ್ಚುಮೆಚ್ಚಾಗಿದ್ದರು ಅವರಿಗೆ ಮದುವೆಯಾಗಿದ್ದಕ್ಕೆ ದಿವಾನ್ ಕೃಷ್ಣಮೂರ್ತಿಗಳ ಸಂಬಂಧಿಕರೆಂದು ಖ್ಯಾತಿ ಹರಡಿತ್ತು ಹೀಗೆ ಅವರ ಪ್ರಭಾವ ಹೆಚ್ಚಿನದೆಂದು ಮುಳಬಾಗಿಲು ಮಹಾಜನ ತಿಳಿದುಕೊಂಡಿದ್ದರು ಅವರು ದಿವಾನರ ಬಂಧುಗಳಾದ್ದರಿಂದಲೂ ವೀರ್ ಮೊದಲಾದವರ ಆಪ್ತರಾಗಿದ್ದರಿಂದಲೂ ಇತರರಾರಿಗೂ ತಿಳಿಯಲಾಗದ ಗೋಪ್ಯವರ್ತಮಾನಗಳು ಅವರಿಗೆ ತಿಳಿದಿರುವುದೆಂದು ಎಲ್ಲರೂ ಎಲ್ಲರಿಗೂ ಕಾತರಿ ಮೇಷ್ಟರುಗಳ ಸಂಬಳದ ಬಗೆಗೆ ಮಾಡಿದ ಶಿಫಾರಸು ಎಲ್ಲಿಗೆ ಬಂದಿದೆ ಎಂಬುದರ ನಿಜ ಸ್ಥಿತಿ ಖಂಡಿತವಾಗಿ ತಿಳಿದಿರುತ್ತದೆ ಎಂದು ಎಲ್ಲರ ಅನಿಸಿಕೆ ಕೃಷ್ಣರಾಯರು ಬಾಲ್ಯದಲ್ಲಿ ನನ್ನ ತಂದೆಯ ವಿದ್ಯಾರ್ಥಿ ಆದ್ದರಿಂದ ನನ್ನ ತಂದೆಗೂ ಆತನಿಗೆ ತುಂಬಾ ಸ್ನೇಹ ನನ್ನ ತಂದೆ ಸ್ಕೂಲು ಮೇಸ್ಟರ್ ಅಷ್ಟೇ ಈ ಊರಿನ ಇತರ ಸ್ಕೂಲ್ ಮೇಸ್ಟರ್ ಗಳು ಚೆನ್ನಾಗಿ ತಿಳಿದವರು ತಿರುವೆಂಗಡಯ್ಯ ಮಾರಶೆಟ್ಟಿ ಚಿನ್ನಸ್ವಾಮಿ ಚಂದ್ರಶೇಖರ ಶಾಸ್ತ್ರಿಗಳು ಕೃಷ್ಣರಾಯರು ವರ್ಷಕ್ಕೊಂದು ಸಾರಿ ಬೇಸಗೆ ರಜಾ ಬಂದಾಗ ಮುಳುಬಾಗಿರಿಗೆ ಬರುವರು ನಂಗಲಿ ಮುಂತಾದ ಕಡೆ ಅವರ ರೈತರಿಂದ ಸಲ್ಲಬೇಕಾಗಿದ್ದ ತಮ್ಮ ಭಾಗವನ್ನು ವಸೂಲಿ ಮಾಡಲು ಅವರು ಬರುವ ದಿವಸವನ್ನು ಮುಳುಬಾಗಿಲಿನ ಜನ ಉಳಿಸಿಕೊಂಡು ದಾರಿ ಕಾಯುವರು ಬೆಳಿಗ್ಗೆ ಹನ್ನೆರಡು ಗಂಟೆಯ ಸುಮಾರಿಗೆ ಟಪಾಲು ಹೊತ್ತ ಜಟಕ ಬರುವುದು ಅದು ವಾಡಿಕೆಯಾಗಿ ತೆಲಗುಸ್ಕೂರು ಚೋಕದಲ್ಲಿ ನಿಲ್ಲುವುದು ಅಲ್ಲಿ ಮೇಷ್ಟರುಗಳ ಸಮ್ಮೇಳನ ಟಪಾಲು ಗಾಡಿಯಲ್ಲಿ ಅವರು ಬಾರದಿದ್ದರೆ ನಾಳೆ ಬಂದರು ಎಂದುಕೊಂಡು ಮನೆಗಳಿಗೆ ಹೋಗುವರು ಹೀಗೆ ಒಂದು ವಾರ ಹತ್ತು ದಿವಸ ನಡೆದದ್ದುಂಟು ಆಮೇಲೆ ಒಂದು ದಿನ ಕೃಷ್ಣರಾಯರ ಸವಾರಿ ದಯಾ ಮಾಡಿಸುವುದು ಮೇಷ್ಟರುಗಳಲ್ಲಿ ಒಬ್ಬೊಬ್ಬರು ಕೃಷ್ಣರಾಯರ ಗಂಟುಮುಟೆಗಳನ್ನು ಹೊತ್ತು ಅವರ ಮನೆಗೆ ಸೇರಿಸುವರು ಕೃಷ್ಣರಾಯರು ನಗಮುಖದಿಂದ ಎಲ್ಲರನ್ನೂ ಮಾತನಾಡಿಸಿ ಇರಲಿ ಮಾತನಾಡೋಣ ಸಾವಕಾಶವಾಗಿ ಹೇಳಬೇಕಾದದ್ದಿದೆ ಮಧ್ಯಾಹ್ನ ಸೇರೋಣ ಎನ್ನುವರು ಆ ಮಧ್ಯಾಹ್ನ ಮೇಷ್ಟರುಗಳು ಕುತೂಹಲ ಭರಿತರಾಗಿ ತೆಲುಗು ಸ್ಕೂಲಿನ ಹತ್ತಿರ ಬರುವರು ಕೃಷ್ಣರಾಯರು ತಮ್ಮ ಪ್ರಯಾಣದ ಅನುಭವಗಳನ್ನು ಹೇಳುವರು ದಿವಾನ್ ಕೃಷ್ಣಮೂರ್ತಿಗಳ ಮನೆಯ ವೈಭವವನ್ನು ವರ್ಣಿಸುವರು ಹಾಗೆಯೇ ಕೌನ್ಸಿಲರುಗಳ ಕಥೆಗಳನ್ನು ಹೇಳುವರು ಅಷ್ಟು ಎಲ್ಲರಿಗೂ ಸಾಕಾಗುವುದು ಮಾರನೆಯ ದಿನ ಅದೇ ಪ್ರಸಂಗ ಈ ಬಾಬಾ ಸಾಹೇಬರ ಕಥೆ ವಿ ಸಾಹೇಬರ ಕಥೆ ಕಾಲೇಜಿನ ಕತೆ ಅಲ್ಲಿಗೆ ಮುಗಿಯುವುದು ಮಾರನೆಯ ದಿನ ತಮ್ಮ ಸ್ನೇಹಿತರ ಕಥೆಗಳು ಊರಿನ ವಿಚಾರ ಬಂದು ಬಳಗದ ಕ್ಷೀಮ ಸಮಾಚಾರ ನಾಲ್ಕನೆಯ ದಿನವೂ ಇದೆ ಸ್ಕೂಲು ಮೇಷ್ಠರ ಸಂಬಳವೊಂದನ್ನು ಬಿಟ್ಟು ಮಿಕ್ಕ ಏನೇನೋ ರಹಸ್ಯಗಳು ಹುನ್ನರುಗಳು ತರದೂದುಗಳು ಇದೇ ಮಾತಿಗೆ ವಿಷಯ ಹೀಗೆ ಐದಾರು ದಿನ ಕಳೆದ ಮೇಲೆ ಮೇಷ್ಟರುಗಳಲ್ಲೊಬ್ಬರು ಧೈರ್ಯ ಮಾಡಿ ಕೇಳಿಯ ಬಿಡುವರು ನಮ್ಮ ಸಂಬಳದ ವಿಷಯ ಹೇಳಲೇ ಇಲ್ಲವಲ್ಲ ಸಮಾಧಾನ ಆಗ ಕೃಷ್ಣರಾಯರು ಬಾಯ್ಬಿಡುವರು ಶಿಫಾರಸು ಹೋಗಿದೆಯಪ್ಪ ಈ ಸಲ ಬಹು ಬಲವಾಗಿ ಶಿಫಾರಸು ಮಾಡಿದ್ದಾರೆ ಖಂಡಿತವಾಗಿ ತೀರ್ಮಾನವಾಗಿಯೇ ಆಗುತ್ತದೆ ದಿವಾನರ ಟೇಬಲ್ಗೆ ಹೋಗುವುದಷ್ಟೇ ತಡ ಇದರಿಂದಲೇ ಮೇಷ್ಟರುಗಳು ಸಂತುಷ್ಟರಾಗಿ ತಮ್ಮ ಆಶೆಗಳನ್ನು ಕೆರಳಿಸಿಕೊಳ್ಳುವರು ಕೃಷ್ಣರಾಯರು ಮೈಸೂರಿಗೆ ವಾಪಸ್ ಹೋದದಾಯಿತು ಒಂದು ತಿಂಗಳಾಯಿತು ಎರಡು ತಿಂಗಳಾಯ್ತು ಮೇಷ್ಟರುಗಳ ಪ್ರಮೋಷನ್ನಿನ ಕನಸು ಇದ್ದಂತೆಯೇ ಉಳಿದುಕೊಂಡಿತು ಅದು ವಾಸ್ತವವಾಗುವ ಸೂಚನೆಯ ಸುಳಿವು ತೋರಲಿಲ್ಲ ಅಭೀಷ್ಟ ಸಿದ್ಧಿ ಆದರೆ ಬಾಬಾ ಸಾಹೇಬರು ಸರ್ಕಾರವನ್ನು ಒತ್ತಾಯಪಡಿಸುತ್ತಿದ್ದದ್ದು ನಿಜ ಕಡಗೆ ಅದು ಮಂಜೂರಾಯಿತು ಸ್ಕೂಲು ಮೇಷ್ಟರ ಸಂಬಳ ಐದು ಇದ್ದದ್ದು ಏಳು ಆಯಿತು ಈ ಸಂಪತ್ತಿಗೆ ಸುಮಾರು ಇಪ್ಪತ್ತು ವರ್ಷಗಳ ಪ್ರಯತ್ನ ಅದೇ ನಮ್ಮ ಮೇಷ್ಟರುಗಳಿಗೆ ಅಮೃತ ವರ್ಷಣ ಗುಡಿಗಳಲ್ಲಿ ಪೂಜೆ ನಡೆಸಿದ್ದು ನಡೆಸಿದ್ದೆ ಬಾಬಾ ಸಾಹೇಬರನ್ನು ಕೊಂಡಾಡಿದ್ದು ಕೊಂಡಾಡಿದ್ದೆ ಸಂಬಳ ಸಾಲದೆಂದು ಗುಂಪು ಮುಷ್ಕರ ಮಾಡುವ ಯೋಚನೆ ಆಗ ಯಾರಿಗೂ ತೋರಿರಲಿಲ್ಲ ನನ್ನ ತಂದೆ ನನ್ನ ಸೋದರ ಮಾವಂದಿರು ಇತರ ಬಂಧುಗಳು ಮುಳುಬಾಗಿಲು ಸುತ್ತಮುತ್ತಲಿನ ಹಳಿಯ ಸ್ಕೂಲ್ ಮೇಷ್ಟರುಗಳು ಅವರ ಸ್ನೇಹಿತರುಗಳು ಅವರ ಅವರಾರಿಗೂ ಸ್ಟೈಕ್ ಎಂಬುದರ ಯೋಚನೆ ಹೊಳೆಯಲಿಲ್ಲ ಯಾರಾದರೂ ಅವರಿಗೆ ಹೇಳಿದ್ದರೆ ಅವರೆಲ್ಲಾ ಸರಿ ಆ ಸಲಹೆಗಾರನಿಗೆ ಬೇಕೂಫ ಪಟ್ಟಿ ಕಟ್ಟುತ್ತಿದ್ದಾರೆಂಬುದರಲ್ಲಿ ನನಗೆ ಕೊಂಚವೂ ಸಂದೇಹವಿಲ್ಲ ಹರಕೊಂಗಿಯೋ ಮಾಸಲು ಪಂಚಿಯೋ ತಮ್ಮ ಪಾಡು ಏನಾದರಾಗಲಿ ತಾವು ಮಾಡಬೇಕಾದ ಕೆಲಸವನ್ನು ಶ್ರದ್ಧೆಯಿಂದ ಮನಸ್ಸಿಟ್ಟು ಮಾಡಬೇಕೆಂದು ಆಗಿನ ಜನರ ಮತ ಅದರಂತೆ ಅವರು ನಡೆದರು